ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಕೇಳವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ದರದಿ ಕೇಳುವುದು ಈಗ ಮೂವತ್ತ್ಮೂರನೇ ಪದ್ಯದಲ್ಲಿ ಈ ಸಂಧಿಯನ್ನು ಉಪಸಂಹಾರ ಮಾಡಿ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ವಿಶೇಷವಾದ ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾರೆ ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನ ಗಮ್ಯ ಗಯಾಸುರಾರ್ಥನ ಮೌನಿಕುಲ ಸನ್ಮಾನ್ಯ ಮಾನಧ ಮಾತುಳಧ್ವಂಸಿ ಜನ ಮಂದಾರ ಮಧುರಿ ಪ್ರಾಣದ ಜಗನ್ನಾಥ ಬಿಟ್ಟಲ ತಾನೇಗತಿಯೆಂದನು ದಿನದ ಅನುದಿನದಿ ನಂಬಿದವರನು ಪೊರೆವಾ ಪರಮಾತ್ಮನಿಗೆ ಅನೇಕ ವಿಶೇಷಗಳನ್ನು ಕೊಟ್ಟು ಯಾರು ಈ ರೀತಿಯಾಗಿ ಪರಮಾತ್ಮನನ್ನು ಬಿಟ್ಟರೆ ಅನ್ಯ ರಕ್ಷಕರಿಲ್ಲ ಅಂತ ನಂಬ್ತಾರೋ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಸ್ತೋತ್ರ ಮಾಡ್ತಾರೋ ಅಂಥವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಮೊದಲಿಗೆ ಶ್ರೀನಿಕೇತನ ಅಂತ ಶ್ರೀನಿಕೇತನ ಅಂದರೆ ಶ್ರೀದೇವಿಯ ವಾಸಸ್ಥಾನ ಶ್ರೀನಿವಾಸ ಇತ್ಯಾದಿ ಎಲ್ಲ ಸರ್ವ ವ್ಯಾಪಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನೇ ಆಶ್ರಯದಾತ ಪರಮಾತ್ಮನನ್ನು ಬಿಟ್ಟರೆ ಇನ್ಯಾರು ಸ್ವತಂತ್ರತ್ವೇನ ಸರ್ವತ್ರ ವ್ಯಾಪ್ತರಾದೋರಿಲ್ಲ ಇಬ್ರು ಕೂಡ ದೇಶತಹ ಕಾಲತಹ ಅನಾದಿಯಿಂದ ಸಮರು ಗುಣದಿಂದ ಲಕ್ಷ್ಮೀದೇವಿ ಅನಂತ ಗುಣಗಳಿಗಿಂತ ಪರಮಾತ್ಮನಿಂತ ಕಡಿಮೆ ಆದ್ದರಿಂದ ಆ ಲಕ್ಷ್ಮೀದೇವಿ ನಿರಂತರವಾಗಿ ಪರಮಾತ್ಮನ ಪಾದವನ್ನು ಆಶ್ರಯ ಮಾಡ್ತಾಳೆ ಪರಮಾತ್ಮ ತನ್ನ ಎಲ್ಲ ಅಂಗಗಳಲ್ಲೂ ಕೂಡ ಅವಳಿಗೆ ಆಶ್ರಯವನ್ನು ಕೊಡ್ತಾನೆ ಅದರಿಂದ ಶ್ರೀನಿಕೇತನ ಸಾತ್ವ ತಾಂಪತಿ ಸತ್ವ ಅಂದರೆ ಬಲ ಯಾವ ಬಲ ಅಂದರೆ ದೈಹಿಕ ಬಲ ಅಲ್ಲ ಜ್ಞಾನದ ಬಲನೇ ಬಲ ದಾತಾರ್ಹ ಸತ್ವತಾಂ ಪತಿ ವಿಷ್ಣು ಸಹಸ್ರಾಮ ಹೇಳ್ತಾರೆ ಭಗವಂತ ಶ್ರೀನಿವಾಸ ಅನ್ನೋ ಅಮೋಘವಾಗಿರ್ತಕ್ಕಂಥ ಜ್ಞಾನದ ಬಲವುಳ್ಳ ಸಜ್ಜನರು ಸಾತ್ವಕರು ಅವರಿಗೆ ಸಾತ್ವತರು ಅಂತಲೇ ಯಾದವರು ಪ್ರಸಿದ್ಧಿ ಸಾತ್ವತಾಂ ಪತಿ ಅವರಿಗೆ ಪತಿ ರಕ್ಷಕನಾಗಿರ್ತಕ್ಕಂಥವನು ಅಂತಾದರೆ ಪರಮಾತ್ಮ ಜ್ಞಾನಬಲ ಇಲ್ಲದೇ ಇದ್ದವರಿಗೂ ಯೋಗ್ಯತೆ ಇದ್ದರೆ ಜ್ಞಾನಬಲವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಜ್ಞಾನೀ ಪ್ರಿಯತಮಃ ಜ್ಞಾನಿಗಳೇ ಅಂದರೆ ನನಗೆ ಅತ್ಯಂತ ಪ್ರಾಣ ಪ್ರಿಯ ಅಂಥೇಳಿ ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾನೆ ಗೀತೆಯಲ್ಲೂ ಹೇಳ್ತಾನೆ ಜ್ಞಾನಗಮ್ಯ ಇಂತಹ ಪರಮಾತ್ಮನನ್ನು ಹೊಂದಬೇಕು ಅಂತಾದರೆ ಜ್ಞಾನದಿಂದಲೇ ಹೊಂದಲ್ಪಡತಕ್ಕವನು ಆದ್ದರಿಂದ ಜ್ಞಾನಗಮ್ಯ ಜ್ಞಾನಾಶ್ರಯ ಎಲ್ಲ ಜ್ಞಾ ವೇದ ಎಲ್ಲದಕ್ಕೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಆಶ್ರಯ ಪ್ರತಿಪಾದ್ಯ ಅಂತಾದರೆ ಪರಮಾತ್ಮನೇ ಉತ್ತರೋ ಗೋಪತಿರ್ ಗೋಪತಾ ಜ್ಞಾನಗಮ್ಯ ಪುರಾತನಃ ಅಂತ ಆ ಜ್ಞಾನಗಮ್ಯ ಅನ್ನೋ ಹೆಸರನ್ನು ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡುತ್ತೆ ಜ್ಞಾನ ಅಂದರೆ ಇಲ್ಲಿ ಸತ್ಯವಾದ ಜ್ಞಾನಾದಿ ಸಕಲ ಗುಣಗಳು ಸತ್ಯವಾಗಿರ್ತಕ್ಕಂಥ ಸಕಲ ಗುಣಗಳ ಪರಿಪೂರ್ಣ ಅಂತಾದರೆ ಭಗವಂತ ಒಬ್ಬನೇ ಸತ್ಯಂ ಸೋ ಅಸ್ಯ ಮಹಿಮಾ ಅಂತ ಗಯಾಸುರಾರ್ಧನ ಪರಮಾತ್ಮನಿಗೆ ಏಧಮಾನ ದ್ವಿಟ್ ಅಂತ ಒಂದು ಬಿರಿದಿದೆ ಯೋಗ್ಯತೆಗೆ ಇಂತಹ ಹೆಚ್ಚಿನ ಪುಣ್ಯ ಮಾಡಿದ್ರೆ ಆ ಪುಣ್ಯವನ್ನು ಕಸಿತಾನೆ ಭಗವಂತ ಯದಮಾನ ದ್ವಿಟ್ಟ ಅಂತ ಒಂದು ಭಗವಂತನ ಮಹಿಮೆ ಈ ಗಯಾಸುರ ಅನ್ನೋ ಒಬ್ಬ ರಾಕ್ಷಸ ದೈತ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ಅವನು ಸಜ್ಜನ ಆದರೂ ಕೂಡ ಯೋಗ್ಯತೆಗೆ ಮೀರಿ ಹೆಚ್ಚಿನ ತಪಶ್ಚರ್ಯೆಯನ್ನು ಮಾಡಿದಂತೆ ಅವನನ್ನು ಆ ರೀತಿಯಾಗಿ ಮಾಡದೇ ಇದ್ದಂಗೆ ಅವನನ್ನು ಮಲಗಿಸಿ ಅವನು ಅಲುಗಾಡದೇ ಇರುವಂತೆ ಅವನ ಬೆನ್ನ ಮೇಲೆ ಧರ್ಮಶಿಲೆಯನ್ನು ಇಟ್ಟು ತಾನು ಗದಾಧಾರಿಯಾಗಿ ಬಿಟ್ಟ ಅದೇ ಗಯಾ ಕ್ಷೇತ್ರ ಅಂತ ಕರೆಯೋರು ಅಲ್ಲಿ ಮೂಡಿ ಬಂದಿರತಕ್ಕಂಥ ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳಿಗೆ ತೃಪ್ತಿ ಬೇರೆ ಕಡೆ ಶ್ರಾದ್ದಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಗಯಾಶ್ರಾದ್ದನ ಅನುಸಂಧಾನ ಅನ್ನೋದು ಮಾಡಲಿಕ್ಕೆ ಬೇಕು ಹೀಗೆ ಆ ಗಯಾಸುರನ ಮರ್ಧನವೇ ಹೊರತು ಅವನನ್ನು ವಧೆ ಮಾಡಿರೋದಿಲ್ಲ ಅವನಿಗೆ ಅನುಗ್ರಹವನ್ನೇ ಮಾಡಿರುವಂಥದ್ದು ಅದಕ್ಕೆ ಗಯಾಸುರಾರ್ಧನ ಅಂತ ಮೌನಿಕುಲ ಸನ್ಮಾನ್ಯ ಮನನಿಶೀಲತ್ವಾ ಮುನಿ ಅಂತ ಅಂಥ ಮುನಿ ಕುಲಗಳು ಇನ್ನೂರೈವತ್ತು ಗ್ರಾಮಗಳಿಂದ ಯುಕ್ತವಾಗಿರ್ತಕ್ಕಂಥ ಐದು ಕೋಶ ವಿಸ್ತಾರವಾಗಿರ್ತಕ್ಕಂಥ ಆ ಗಯಾಕ್ಷೇತ್ರವನ್ನು ಮೌನಿಕುಲದ ಅಂದರೆ ಋಷಿಕುಲದ ಬ್ರಾಹ್ಮಣರಿಗೆ ನೀಡಿ ಸನ್ಮಾನ ಮಾಡಿಯಾನೆ ಭಗವಂತ ಗಯಾದಲ್ಲಿ ಯಾರು ಶ್ರಾದ್ದ ಮಾಡ್ತಾರೋ ಅವರು ಆ ಬ್ರಾಹ್ಮಣರನ್ನು ಪೂಜೆ ಮಾಡಲಿ ಅಂತಲೂ ಕೂಡ ಅವರಿಗೆ ವರವನ್ನು ಅನುಗ್ರಹಿಸಿಯಾನೆ ಬ್ರಾಹ್ಮಣರು ಸರ್ವಮಾನ್ಯನಾಗಿರ್ತಕ್ಕಂಥ ಅವನನ್ನು ಚೆನ್ನಾಗಿ ಮಾನ್ಯ ಮಾಡಿಯಾರೆ ಪೂಜೆ ಮಾಡಿದ್ದಾರೆ ಹೀಗೆ ಮೌನಿ ಕುಲ ಸನ್ಮಾನ್ಯ ಅಂತ ಪರಮಾತ್ಮ ಕರೆಸ್ಕೊತಾನೆ ಇನ್ನು ಮಾನದ ಮಾನಂ ದದಾತೀತಿಯಿಂದ ಮುನಿಗಳು ಮಾಡ್ತಕ್ಕಂಥ ಪೂಜೆಗೆ ಒಲಿದು ಅವರಿಗೆ ಮಾನ ಅಂದರೆ ಜ್ಞಾನವನ್ನು ದ ಕೊಟ್ಟಿಯಾನೆ ಭಗವಂತ ಮಾನ ಅಂದರೆ ಅಹಂಕಾರ ಮಾತ್ರ ಅದನ್ನು ದ ಮುರಿತಕ್ಕಂಥವನು ಪರಮಾತ್ಮನೇ ಅಮಾನೀ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರಾಮ ಅದರಿಂದ ಮಾನದ ಯೋಗ್ಯರಾಗಿರ್ತಕ್ಕಂಥವ್ರಿಗೆ ಜ್ಞಾನವನ್ನು ಕೊಡ್ತಾನೆ ಅಯೋಗ್ಯರಾಗಿದ್ದರೆ ಅಹಂಕಾರ ಇತ್ಯಾದಿ ಎಲ್ಲ ಇತ್ತು ಅಂತಾದರೆ ಅವರಿಗೆ ಜ್ಞಾನವನ್ನು ಕಳೀತಾನೆ ಜ್ಞಾನಗಳನ್ನು ನಾಶ ಮಾಡ್ತಾನೆ ಅಂತ ಮಾತುಳ ಧ್ವಂಸಿ ಯಾರು ಜ್ಞಾನ ಕಾರ್ಯಕ್ಕೆ ಅಡ್ಡಿಯಾಗುವಂತಹ ಮಾವ ಕಂಸನನ್ನು ಕೂಡ ಸಂಹಾರ ಮಾಡದ ಧ್ವಂಸ ಮಾಡದ ಭಗವಂತ ಭೂಭಾರ ಭೂತರಾಗಿರ್ತಕ್ಕಂಥ ದುಷ್ಟಶಕ್ತಿಗಳನ್ನೆಲ್ಲ ಅದೇ ರೀತಿಯಾಗಿ ಪರಮಾತ್ಮ ಮರ್ದನ ಮಾಡ್ತಾನೆ दमनमताने आध्ंस ज्ञान कार्य के अड्डा मावा कंसन हे संहारो अदे रीतिया संहारे दीनजन मंदार भूभारद पीड़ितरक दीन सज्जन अनाथ मंदार अरे बेड़ कों कलवृक्ष मंदार कलवृक्ष हरिचंदन सतान ಪಾರಿಜಾತ ಇದೆಲ್ಲವೂ ಕೂಡ ಬೇಡಿದ್ದನ್ನ ಕೊಡ್ತಕ್ಕಂಥ ಕಲ್ಪವೃಕ್ಷದಂತೆ ಅಂತ ನರಕಾಸುರನನ್ನು ಸಂಹಾರ ಮಾಡಿ ಸ್ವರ್ಗದ ಪಾರಿಜಾತವನ್ನು ಭೂಮಿಗೆ ತರ್ತಾನೆ ಭೂಮಿಯನ್ನು ಸ್ವರ್ಗದಂತೆ ಮಾಡ್ತಾನೆ ಹಾಗೆ ದೀನಜನ ಮಂದಾರ ಅನ್ನ ಪರಮಾತ್ಮನಿಗೆ ಮಧುರಿಪು ವೇದವನ್ನು ಅಪಹಾರ ಮಾಡಿರ್ತಕ್ಕಂಥ ಮಧು ಕೈಟ ಬರುವ ದಾನವರನ್ನು ಸಂಹಾರ ಮಾಡಿ ಬ್ರಹ್ಮನಿಗೆ ವೇದವನ್ನು ತಂದುಕೊಟ್ಟ ಹಯಗ್ರೀವ ರೂಪಿ ಪರಮಾತ್ಮ ಸ್ವರ್ಗದ ಪಾರಿಜಾತಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷಾದಿ ಸಕಲ ಪುರುಷಾರ್ಥವಾಗಿರ್ತಕ್ಕಂಥ ವೇದವನ್ನು ದೀನ ಜನರಿಗಾಗಿ ತಂದು ಉಪದೇಶ ಮಾಡಿ ಅನುಗ್ರಹವನ್ನು ಮಾಡಿದ ಪರಮಾತ್ಮ ಅದಕ್ಕೆ ಮಧುರಿಪು ಪ್ರಾಣದ ಪ್ರಾಣ ಅಂದರೆ ಪ್ರಕೃಷೇನ ಅನಾ ಅಂತ ನಾನಾ ಜನ್ಮಗಳಲ್ಲಿ ಕರ್ಮಾಧೀನವಾಗಿ ದೀನಜರ ಜನರನ್ನು ಬಹಳ ತೊಂದರೆ ಕೊಡ್ತಾ ಇರೋದು ಯಾವುದು ಅಂದರೆ ಸಂಸಾರ ಅದನ್ನದ್ದ ನಾಶ ಮಾಡ್ತಕ್ಕಂಥವನು ಭಗವಂತ ಪ್ರಾಣದ ವೇದದ ಮೂಲಕ ಜ್ಞಾನ ಕೊಟ್ಟು ಮೋಕ್ಷ ನೀಡ್ತಕ್ಕಂಥವನ್ನೇ ಹೈಗ್ರೀವ ರೂಪಿ ಪರಮಾತ್ಮ ಅದಕ್ಕೆ ಅವನನ್ನೇ ಶರಣಾಗತಿಯನ್ನು ಹೊಂದಬೇಕು ಪ್ರಾಣದ ಪ್ರಾಣಃ ಪ್ರಾಣದೋ ವಾಸವಾನುಜಃ ಪ್ರಾಣದ ಪ್ರಣವ ಹೀಗೆ ಈ ಪ್ರಾಣದ ಅಂದರೆ ಪ್ರಾಣನಾಯಕನಾಗಿರ್ತಕ್ಕಂಥ ಪರಮಾತ್ಮನ ನಾಲ್ಕು ರೂಪಗಳು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಹೇಳಲ್ಪಟ್ಟಿದೆ ಜಗನ್ನಾಥ ಬಿಟ್ಟಲ ತಾನೇ ಗತಿಯೆಂದು ಅನ್ ತಿಳಿದು ನಂಬಿದವರ ಪೊರೆ ಬಗನ್ನಾಥ ಬಿಟ್ಟಲ ತಾನೇ ನಮಗೆ ಗತಿ ಅಂತ ಯಾರು ನಂಬ್ತಾರೋ ಶರಣಾಗತಿಯನ್ನು ಹೊಂದುತ್ತಾರೋ ಅವನಲ್ಲಿ ನಿಷ್ಕಲ್ಮಷವಾಗಿರ್ತಕ್ಕಂಥ ನಿರಪೇಕ್ಷವಾದ ಭಕ್ತಿಯನ್ನು ಮಾಡ್ತಾರೋ ಜೊತೆಗೆ ರಕ್ಷತಿ ತೇವ ವಿಶ್ವಾಸಃ ವಿಶ್ವಾಸ ಫಲದಾಯಕ ಅಂತ ಅಂತಹ ನಂಬಿದವರನ್ನು ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ತಾನೇವರನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡ್ತಾನೆ ಅಂತ ತಿಳಿಸ್ತಾರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಅಂತ ಯಾವ ಭಕ್ತ ಅನನ್ಯಶಿಂತೆಯಂತೋ ಮಾಂ ಅನನ್ಯವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಅಂತಹವರ ರಕ್ಷಣೆ ನನ್ನ ಜವಾಬ್ದಾರಿ ಅಂತಾನೆ ಪರಮಾತ್ಮ ಹೀಗೆ ಜಗನ್ನಾಥ ವಿಠಲನಿಗೆ ತಮ್ಮ ಉಪಾಸೆ ಮೂರ್ತಿಯಾಗಿರ್ತಕ್ಕಂಥ ನರಸಿಂಹರೂಪಿ ಅಭಿನ್ನ ಜಗನ್ನಾಥ ವಿಠಲನಿಗೆ ಈ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣಾ ಏಳನೇ ಸಂಧಿ ಸಂಪೂರ್ಣವಾಗಿದೆ ಶ್ರೀಕೃಷ್ಣಾರ್ಪಣಾ ವಸ್ತುವ